ಇಪ್ಪತ್ತ್ ಮೂರು ಪರಿಗ್ರಹಕ್ಕಿಂತ ತ್ಯಾಗ ಹೆಚ್ಚು ನೌಚಂದ್ರನು ವಿರಜಾದೇವಿಯೊಡನೆ ತನ್ನ ವಿಲಾಸ ಮಂದಿರದಲ್ಲಿ ವಿಶ್ವಸಿಕೊಳ್ಳುತ್ತಿದ್ದಾನೆ ವಿಲಾಸ ಮಂದಿರದಲ್ಲಿದ್ದರೂ ಆತನಿಗೆ ಇಂದು ಏಕೋ ವಿಲಾಸವಿಲ್ಲ ಲೋಕಾಂತರದಿಂದ ದೈತ್ಯ ದಾನವ ಗಣಗಳಿಗೆ ಯುದ್ದವಾಗುತ್ತಿದೆ ಎಂದು ಸುದ್ದಿ ಬಂದಿರುವುದರಿಂದ ಹೀಗಾಗಿರುವುದೆಂದರೆ ಆತನೇ ಇತ್ಯರ್ಥವನ್ನು ಹೇಳಿದ್ದಾನೆ ದುಷ್ಟನು ಪರಸ್ಪರ ಕಾದಾಡುತ್ತಿರುವುದರಿಂದ ಲೋಕಕ್ಷೇಮವೆಂದು ಅನ್ಯಮನಸ್ಕನಾಗಿ ಅಪ್ಸರೋಗಣದ ನರ್ತನ ಸೇವೆಯನ್ನು ಒಪ್ಪಿಸಿಕೊಂಡಿದ್ದಾನೆ ಹಾಗೆಯೇ ಗಂಧರ್ವಗಣದ ಸಂಗೀತ ಸೇವೆಯನ್ನು ಅಮರಪೂರ್ವಕವಾಗಿ ಸ್ವೀಕರಿಸಿದ್ದಾನೆ ಗಂಧರ್ವಾರು ಬೀಳ್ಕೊಂಡು ತೆರಳುವುದರಲ್ಲಿದ್ದಾಗ ಚಿತ್ರರಥನಿಗೆ ಸನ್ನಿಧಾನದ ಅಪ್ಪಣೆಯಾಗಿದೆಜಾದೇವಿಗೂ ಆತನ ಸ್ಥಿತಿಯು ಮನವರಿಕೆಯಾಗಿದೆ ಆಕೆಗೆ ಕಾರಣವೂ ಗೊತ್ತಿರಬಹುದು ಆದ್ದರಿಂದ ಸಾವಧಾನವಾಗಿ ಕಾಯುತ್ತಿದ್ದಾಳೆ ಅರಸನು ಒಂದು ಗಳಿಗೆ ಮೇಲೆ ಮತ್ತೆ ಮಾತನಾಡಿದ್ದಾನೆ ಈಗ ವಿಷಾದವಿರಲಿಲ್ಲ ಅದಕ್ಕೆ ಪ್ರತಿಯಾಗಿ ಗಂಭೀರವಾಗಿ ಚಿತ್ತವೃತ್ತಿಯಂತೆ ತೋರಿತು ದೇವಿ ದೀಪದ ಪ್ರಕಾಶವೂ ಹೆಚ್ಚಿದಂತೆಲ್ಲ ದೇವಿ ದೀಪ ದೀಪದ ಪ್ರಕಾಶ ಎಚ್ಚಿದಂತೆಲ್ಲ ನೆರಳು ದಪ್ಪವಾಗಿ ಕತ್ತಲೆಯೋ ದಟ್ಟವಾಗುವುದು ಅದರಂತೆ ಆಯಿತು ನಾವು ಇಂದ ಪದವಿಗೆ ಒಪ್ಪಿದುದು ಆನಂದವೂ ಲಭಿಸಿದರೂ ಅದರಲ್ಲಿ ದುಃಖಾನುಭಾವವು ಬರಲಿಲ್ಲ ಬರುವುದೂ ಈ ದೇವತೆಗಳು ನಮ್ಮನ್ನು ಇನ್ನೂ ಎಲ್ಲಿ ಉರುಳಿಸುವುದಿಲ್ಲ ಏನಾದರೂ ಮಾಡಿ ಉರುಳಿಸಿಯೇ ಉರುಳಿಸುವವರು ಅಷ್ಟರೊಳಗೆ ಹಿಂದಿನ ಹಿಂದನೂ ಮಾಡುದು ಮಾಡದಿದ್ದುದು ಏನಾದರೂ ಮಾಡಿ ನಾವೇ ಈ ಹಿಂದೆ ಪದವಿಯನ್ನು ಬಿಟ್ಟು ಈ ಹಾವಿನ ಹಿಡಿಯ ನೆರಳಲ್ಲಿ ಸಾಕು ನೀನೆ ನೀನೇನೆನ್ನುವೇ ವಿರಜಾದೇವಿಯನ್ನು ಕೂ ಹೇಳಿದಳು ದೇವ ತಮ್ಮ ಕೈ ಹಿಡಿದು ನಾನು ಇಂದು ಸುಖ ಸುಖವಾಗಿದ್ದೇನೆ ನನಗೂ ತಮಗೆ ಇನ್ನಿಸಿದಂತೆಯೇ ಇನ್ನಿಸುತ್ತಿದೆ ನಮಗೆ ಆನಂದಭವ ಆನಂದಾನುಭವ ಶಕ್ತಿಯು ಹೆಚ್ಚಾಗಿದೆ ನಿಜ ಆದರೂ ನಾನು ಯೋಚಿಸಿದ್ದೇನೆ ಈ ಆನಂದವು ಪದವಿ ಭಾಗ್ಯ ಸಂಪನ್ನತೆಗಳನ್ನು ಅವಲಂಬಿಸಿಲ್ಲ ಅದೊಂದು ಆಂತರಿಕವಾದ ಶಕ್ತಿ ಅದು ನಮಗೆ ಬಂತು ಒಂದು ದಿನವಾಗಲಿ ಇಂದ್ರಭೋಗವನ್ನು ಅನುಭವಿಸಾಯಿತು ಇದರಲ್ಲಿ ಸಂಪತ್ತಿಗಿಂತ ವಿಪತ್ತೆಯೇ ಹೆಚ್ಚು ತಮಗೆ ತಮ್ಮ ಪಾದಸೇವೆಯ ಭಾಗ್ಯ ನನಗೆ ತಮ್ಮ ಪಾದಸೇವೆಯ ಭಾಗ್ಯವಿದ್ದರೆ ಸಾಕು ನನ್ನ ಪತಿದೇವನು ಇಂಡನಾದರೆ ಪಡುವ ಆನಂದವನ್ನು ಆತನು ಯಶ್ಚಿತ್ತನಾದರೂ ನಾನು ಪಡೆಯುವೆನೆಂಬ ಭಾಗ್ಯವು ನನಗೆ ಯಾವಾಗಲೂ ಉಂಟೆಂಬ ನಂಬಿಕೆ ಇದೆ ಆದ್ದರಿಂದ ತಾವು ಯೋಚಿಸಿರುವುದು ಸರಿ ಮಹುಶನು ತಲೆದೂಗಿದನು ಹೌದು ಸಂಭ್ರಾಜ್ಞೆ ನೀನು ನನ್ನ ನೀನು ಸಹ ನನ್ನದೇ ಯೋಚಿಸುವೆ ಎಂಬುದನ್ನು ನಾನು ಬಲ್ಲೆ ಅಷ್ಟೇ ಅಲ್ಲ ನಾನು ಮಾಡಿದುದನ್ನು ಒಪ್ಪಿಕೊಳ್ಳುವ ಒಪ್ಪಿಕೊಳ್ಳುವೆ ಎಂಬುದನ್ನು ಬಲ್ಲೆ ಆದರೂ ಅರ್ಧಾಂಗಿಯಾದ ನಿನ್ನನ್ನು ಕೇಳದೆ ಮಾಡುವುದು ವಿಹಿತವಲ್ಲವೆಂದು ಕೇಳುತ್ತಿದ್ದೇನೆ ಇನ್ನು ಹಿಂದಿನ ಹಿಂದೆ ಮಾಡಲು ಹಿಂತೆಗೆಯುತ್ತಿದ್ದುದು ಮಾಡೋಣ ಅಂದು ಭೂಲೋಕದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಬರಿ ಮಾಡಿಕೊಳ್ಳೋಣ ಆ ಕಾರ್ಯವಾದ ಆ ಕಾರ್ಯವಾದ ಮೇಲೆ ಈ ಇಂದ್ರ ಪದವಿಯನ್ನು ನಾವಾಗಿ ಬಿಟ್ಟು ಬಿಡೋಣ ಏನನ್ನುವೇ ಆಗಬಹುದು ಆಯಿತು ದೇವ ತಾವು ಭೂಲೋಕದ ಮಗನಿಗೆ ಕೊಟ್ಟಿರಿ ಇಂದ್ರ ಪದವಿಯನ್ನು ಬಿಟ್ಟುಕೊಳ್ಳುವಿರಿ ಆಮೇಲೆ ಆಮೇಲೆ ವಾನಪ್ರಸ್ಥರಾಗೋಣ ದೈವ ಕೃಪೆಯಿಂದ ನಾವಿನ್ನೂ ಮಾನಸಿಕತ್ವವನ್ನು ಉಳಿಸಿಕೊಂಡಿದ್ದೇವೆ ಈ ಗದ್ದಲವನ್ನೆಲ್ಲಾ ಬಿಟ್ಟು ಶಾಂತವಾಗಿ ತಪಸ್ಸು ಮಾಡಿಕೊಂಡಿರೋಣ ವಿರಜಾದಿವಿ ಕೇಳಿ ಮೆಚ್ಚಿಕೊಂಡು ಹೌದು ದೇವ ಬೆಟ್ಟಗಳನ್ನು ಅಲ್ಲಾಡಿಸಿದ ಈ ಗದ್ದಲವನ್ನೆಲ್ಲಾ ಬಿಟ್ಟು ಶಾಂತವಾಗಿ ತಪಸ್ಸು ಮಾಡಿಕೊಂಡಿರೋಣ ನಹುಶನು ಸಂತೋಷದಿಂದ ಸಮ್ಮತಿಯನ್ನು ನೀಡಿದ ಸಾಮ್ರಾಜ್ಞೆಯನ್ನು ಸಾಮ್ರಾಜ್ಞೆಯನ್ನು ಅಭಿನಂದಿಸುತ್ತಾ ಕೈತಟ್ಟಿ ಪ್ರಹರನ್ನು ಕರೆದು ಚಿತ್ರರಾದ ಚಿತ್ರರಥನಿಗಿದ್ದರೆ ಬರಹೇಳು ಎಂದನು ಉತ್ತರ ಕ್ಷಣದಲ್ಲಿಯೇ ಆತನು ಬಂದು ಕೈಕಟ್ಟಿಕೊಂಡು ನಿಂತು ಅಪ್ಪಣೆಗೆ ಕಾದಿದ್ದೇನೆ ಎಂದನು ಅರಸನು ಮಿತ್ರ ನಿನಗೆ ತೊಂದರೆ ಇಲ್ಲದಿದ್ದರೆ ಇಂದ್ರಪತ್ನಿಯನ್ನು ನಾನು ನೋಡಬೇಕು ಎಂದು ಹೇಳಿಬಾ ಸಾಧ್ಯವಷ್ಟೇ ಎಂದನು ಚಿತ್ರರಥನು ಅರಸನ ಗೌರವದಿಂದ ಸನ್ಮಾನಿತನಾದ್ದನ್ನು ಆತನು ಸಂಖವು ಸೂಚಿಸುತ್ತಿರಲು ಅಪ್ಪಣೆ ಎಂದು ಹೇಳಿ ಹೊರಟನು ಅರಸನು ಮತ್ತೊಮ್ಮೆ ಇಂದ ಪತ್ನಿಯನ್ನು ಶಶಿದೇವಿಯನ್ನಲ್ಲ ಎಂದನು ಚಿತ್ರರಥನು ತನಗದು ಅರ್ಥವಾಯಿತು ಎಂದು ತಲೆಯ ತಲೆಯನ್ನು ಆಡಿಸುತ್ತಾ ಹೊರಟು ಹೋದನು ಅರಸನು ಇಂದ ಪತ್ನಿಯನ್ನು ಅಲ್ಲಿ ನೋಡುವುದು ಸರಿಯಲ್ಲವೆಂದು ಅರಸಿಯೊಡನೆ ದರ್ಶನ ಮಂದಿರಕ್ಕೆ ಬಂದನು ನಾತಿಭರಣಭೂಷಿತಲಾಗಿ ಶಶಿದೇವಿಯು ಬಂದಳು ಅರಸನನ್ನು ಕಾಣಿಸಿಕೊಂಡಳು ಅರಸನು ಸತೀ ಮುಖವಾಗಿ ಆಕೆಯನ್ನು ಬರಮಾಡಿಕೊಂಡನು ಶಶಿಯು ವಿರಾಜದೇವಿಯೊಡನೆ ಆತಂತ್ರದಲ್ಲಿ ಕುಳಿತ ಮೇಲೆ ಅರಸನು ಕೇಳಿದನು ತಮ್ಮ ಪತಿ ಮಾರ್ಗವು ಸಫಲವಾಯಿತು ಮಾತಿನಲ್ಲಿ ಸರಳತೆ ಇತ್ತು ಏನೂ ಪುಂಕತನವಿರಲಿಲ್ಲ ಶಚಿ ದುಃಖದಲ್ಲಿ ಭಾಗಿಯಾದವನ ಸ್ನೇಹ ಭಾವವಿತ್ತು ಮೊದಲ ದಿನದ ಏಕವಚನ ಇಂದು ಬಹುಚಿ ಬಹುವಚನವಾಗಿದ್ದುದು ಆಕೆಗೆ ಹಿಡಿಯಿತು ಶಚಿಯು ಗಂಭೀರವಾಗಿ ಚಿರಪರಿಚಿತನಾದ ಸೋದರರೊಡನೆ ಮಾತನಾಡುವ ಸ್ನೇಹದಿಂದ ಹೇಳಿದಳು ಆಧಾರವಿದ್ದರೂ ಸಲಿಗೆ ಇರಲಿಲ್ಲ ದೇವರಾಜ ಆತನು ಅತ್ಯಾಭಿಮಾನವ ಅತ್ಯಾಭಿತನಾಗಿ ತಲೆಮರೆಸಿಕೊಂಡಿರುವದೆಂಬುದು ತಿಳಿಯಿತು ಏನು ಮಾಡಿದರೆ ಆ ಭೀತಿಯು ನಾಚವಾಗುವುದೆಂದು ತಿಳಿದರೂ ದೇವರ ದೇವಾಚಾರ್ಯನು ಮಹಾವಿಷ್ಣುವಿನ ಸನ್ನಿಧಿಗೆ ಹೋಗಿ ಬಂದನು ನಮ್ಮಿಂದ ಆಗಬೇಕಾಗಿರುವುದು ಏನಾದರೂ ಇದರ ಸಂಕೋಚವಿಲ್ಲದೆ ಹೇಳಬೇಕು ಎಂದ ರಾಜ ದೇವ ತಾವು ಕೇಳುತ್ತಿರುವುದು ನನಗೆ ನಿಜವಾಗಿಯೂ ಸಂಕಟವಾಗಿದೆ ತಾವು ಧರ್ಮಸೀಮಾ ಪುರುಷರು ಬೇಕೆಂದರೆ ನನ್ನ ಇಂದನು ಇಂತಿರುಗಿ ಬರುವುದಾದರೆ ಇಂಧನ ಪದವಿಯನ್ನು ಆತನಿಗೆ ಬಿಟ್ಟುಕೊಡುವುದಕ್ಕೂ ಸಿದ್ಧವಾಗಿರುವ ನಾನು ಅದನ್ನೂ ಬಲ್ಲೆ ಆದರೂ ಆತನು ಈಗಲೇ ಬರುವಂತಿಲ್ಲ ತಮಗೆ ಈಗ ದೇವಸಭೆಗೆ ಕೊಟ್ಟಿರುವ ಪದವಿಯು ಇಷ್ಟು ಕಾಲವಾದರೂ ನಡೆಯಬೇಕೆಂಬ ನಿಯಮ ಉಂಟಾಗಿ ನಡೆಯಲೇಬೇಕೆಂಬ ನಿಯಮ ಉಂಟಾಗಿ ಅದುವರೆಗೂ ಯಾರೂ ತಮ್ಮನ್ನು ಏನೂ ಮಾಡಲಾಗುವುದಿಲ್ಲ ಆದ್ದರಿಂದ ಕಾಲಯಾಪನೆ ಮಾಡಬೇಕು ನಾನು ಈಗ ತಮಗೆ ಹೇಳುವುದರ ಉದ್ದೇಶವು ಸಫಲವಾದರೆ ತಾವು ಕಾಲಯಾಪನೆ ಮಾಡಬೇಕಾಗಿಲ್ಲ ನಾನಾಗಿ ಇಂದ ಪದವಿಯನ್ನು ಬಿಟ್ಟುಕೊಡುವುದು ಸಿದ್ಧವಾಗಿದ್ದೇನೆ ಎಂದ ಶಚಿಗೆ ಅಶ್ ಆಶ್ಚರ್ಯವಾಯಿತು ಆಕೆಯು ತನ್ನ ಕಿವಿಯನ್ನು ತಾನೇ ನಮ್ಮಲ್ಲಾರದೆ ಹೋದಳು ಆಕೆಯ ಕಣ್ಣು ಬಾಯಿ ಕಣ್ಣು ಬಾಯಿ ಮುಖಗಳು ಆಶ್ಚರ್ಯವನ್ನು ತೋರಿಸುತ್ತಿರಲು ನಿಜವೇ ಎಂದು ಆ ಭಾವನೆ ಕೇಳುತ್ತಿರಲು ಅರಸನು ಅದುವರೆಗೂ ಬಗ್ಗಿಸಿದ ಕತ್ತನ್ನು ಮೇಲಕ್ಕೆತ್ತಿ ಆಕೆಯ ಮುಖವನ್ನು ಪ್ರಸನ್ನವಾಗಿ ನೇರವಾಗಿ ನೋಡುತ್ತಾ ಹೌದು ಇದರಲ್ಲಿ ಸಂದೇಹವಿಲ್ಲ ನನ್ನದೊಂದು ಕೋರಿಕೆ ಅದು ಪೂರೈಸಿದರೆ ನಾನು ಇಂದ್ರ ಬಿಟ್ಟುಕೊಳ್ಳಲು ಸಿದ್ಧವಾಗಿದ್ದೇನೆ ಎಂದನು ಶಚಿಗೆ ಏನೂ ಅರ್ಥವಾಗಲಿಲ್ಲ ಇಂದ್ರಪತ್ನಿಯೆಂದು ತನಗೆ ಹೇಳಿ ಕಳುಹಿಸಿದ್ದಾತನಿಗೆ ಆತನ ಆತನಲ್ಲಿ ಸಂಶಯ ಪಡಬೇಕಾಗಿಲ್ಲ ಶಚಿಪತಿಯಾಗಬೇಕೆಂದು ಕೋರಿದ್ದುಂಟು ಈಗಿನ ಕೋರಿಕೆ ಅದಿರಲಾರದು ಆ ಕೋರಿಕೆಯು ನೆರವೇರಿದರೆ ಇಂದ್ರಪತ್ನಮಿಯನ್ನು ಬಿಟ್ಟುಕೊಡುವುದಾದರೆ ಅದಂತಹ ಕೋರಿಕೆ ಇರಬಹುದು ಎಂದು ಮೆಲ್ಲ ಮೆಲ್ಲನೆ ಆ ಕೋರಿಕೆಯನ್ನು ಕೇಳಬಹುದೇ ಎಂದರು ಎಂದಳು ಅರಸನು ನಗುತ್ತಾ ಸಂಶಯವನ್ನು ಪೂರ್ಣವಾಗಿ ನಿವಾರಿಸಿ ನಿವಾರಿಸಲು ಇಂದ್ರಪತ್ನಿ ಎಂದು ಮನಃಪೂರ್ವಕವಾಗಿ ಸಂಬೋಧಿಸಿ ಹೇಳಿದನು ಇಂದ್ರಪತ್ನಿ ಇಂದಿನ ಇಂದ ಇಂದ್ರ ಇಂದ್ರಪತ್ನಿ ಇಂದಿನ ಇಂದ್ರನು ಮಾಡದೇ ಬಿಟ್ಟಿದ್ದ ಕೆಲಸವನ್ನು ಹೇಳಿ ಅದನ್ನು ನಾನು ಮಾಡಿ ನಭೂತ ನ ಎನಿಸಿಕೊಂಡು ಇಂದ್ರತ್ವವನ್ನು ಬಿಟ್ಟು ವಾನಪ್ರಸ್ಥನಾಗುವನು ಶಚಿಯು ಬೆಚ್ಚಿದಳು ತಾನು ಕೇಳುತ್ತಿರುವುದು ನಿಜವೇ ಎನಿಸಿತು ಆದರೆ ಧರ್ಮಪ್ರಭುವಾದ ನಹುಶನು ಮೂರನೆಯ ಆಶ್ರಮವನ್ನು ಪಡೆಯುವುದಾದರೆ ವಿರಜಾದೇವಿಯು ಒಪ್ಪುವಳೆ ಎನಿಸಿ ಆಕೆಯ ಮುಖವನ್ನು ನೋಡಿದಳು ಆಕೆಯು ಮುಗುಳ ನಗೈಯಿಂದ ಹೌದು ನೀವು ಬರುವವರೆಗೂ ಅದೇ ವಿಚಾರದಲ್ಲಿದ್ದೆವು ಅವರು ಮಾಡಿದುದು ನನಗೂ ಒಪ್ಪಿಗೆ ಎಂದಳು ಶಚಿದೇವಿಯು ಯೋಚನಾಮಗ್ನಾಗಿದ್ದ ಯೋಚನಾಮಗ್ನಳಾಡಲು ಇಂದು ಮಾಡಲಾರದೆ ಬಿಟ್ಟಿದ್ದ ಕೆಲಸವಾದದು ವಾವುದು ಅಷ್ಟು ಅಷ್ಟು ಯೋಚಿಸಿದಳು ಸಿಕ್ಕಿದಳು ಆದರೆ ಅದನ್ನು ಹೇಳುವುದು ಹೇಗೆ ಮಹುಶನು ಆಕೆಯ ಮುಖಭಾವದಿಂದಲೇ ಅನಿಷ್ಟ ಸಂಗತಿಯನ್ನು ಹೇಳಿದು ಆಕೆಯು ಸಂಕೋಚ ಪಡುತ್ತಿರುವಳೆಂದು ತಿಳಿದುಕೊಂಡನು ತಾವೇನು ಶಂಕಿಸಬೇಕಾಗಿಲ್ಲ ತಮಗೆ ಕೆಟ್ಟುವ ಹೆಸರು ಬರುವುದಿಲ್ಲ ಎಂದನು ಆದರೂ ಶಚಿದೇವಿಯು ಹೆದರಿಕೊಂಡು ಮೆಲ್ಲ ಮೆಲ್ಲನಿಗೆ ಹೇಳಿದನು ಸಪ್ತರ್ಷಿ ಬಿಕಾ ಎಂದು ಒಂದುಂಟು ಸಪ್ತರ್ಷಿ ಸಪ್ತರ್ಷಿ ಶಿಬಿಕಾ ಸಪ್ತರ್ಷಿ ಶಿವಿಕಾ ಎಂದು ಒಂದುಂಟು ಅದು ಇಂದನಿಗೆ ಮಾತ್ರ ಸಲ್ಲುವ ಮರ್ಯಾದೆ ಅದರಲ್ಲಿ ವಿಶೇಷವೆಂದರೆ ಮನ್ವಂತರದವರೆಗೂ ವೇದ ರಕ್ಷಣಕ್ಕಾಗಿ ದೀಕ್ಷಿತರಾಗಿರುವ ಸಪ್ತರ್ಷಿಗಳು ಒಂದು ಬಂದು ಒಂದು ಪಲ್ಲಕ್ಕಿಯಲ್ಲಿ ಇಂಧನವನ್ನು ಕೊಳ್ಳರಿಸಿ ತಾವೂ ಅದರ ವಾಹಕರಾಗುವರು ಆದರೆ ಇಂದನು ಸಪ್ತರ್ಷಿಗಳ ಯೋಗ್ಯತೆಯನ್ನು ಗೌರವವನ್ನು ಗೌರವವನ್ನು ಪೂಜಿಸಿ ಆ ಪಲ್ಲಕ್ಕಿಯನ್ನು ಏರದಂತೆ ಮಾಡಿ ಅಲ್ಲಿಗೆ ಬಿಡುವನು ಅದಕ್ಕಿಂತ ಹೆಚ್ಚಿನ ಗೌರವವು ಇಂದನಿಗಿಲ್ಲ ಎಂದರೆ ಐರಾವತ ಉಚ್ಚೇಶ್ವರ ಉಚ್ಚೈಶ್ರವ ಇವುಗಳಗಿಂತ ಇಂದ ಇಂದ್ರ ಸಿಂಹಾಸನಕ್ಕಿಂತ ಅದು ಹೆಚ್ಚಿನ ಮರ್ಯಾದೆ ಎಂದು ತಮ್ಮ ಅಭಿಪ್ರಾಯವೇ ಹೌದು ಸಂದೇಹವಿಲ್ಲ ಆದರೆ ಇಂದನು ಅದನ್ನು ಉಪಯೋಗಿಸಿ ಉಪಯೋಗಿಸದೆಯೇ ಗೌರವಿಸುತ್ತಿದ್ದನು ಕಾರಣವೇನು ದೇವ ಏನುಂಟು ಭೋಗ ಭೋಗವು ಅನುಭವಿಸುತ್ತಿದ್ದಂತೆಲ್ಲ ಕರ್ತನ ತೇಜಸ್ಸನ್ನು ತಿನ್ನುವುದು ಅದರೊಳಗೆ ದೇವಲೋಕದಲ್ಲಂತೂ ಆ ದೇವತೆಗಳಿಗೆ ಅದು ತಪ್ಪಿದ್ದೇ ಅಲ್ಲ ಈ ಸಪ್ತರ್ಷಿ ಶಿಬಿರಿಕವು ಇತರ ಭೋಗಗಳಂತೆ ದೇವತೆಗಳಿಗೂ ತೇಜೋಹನಿಯನ್ನುಂಟು ಮಾಡುವುದು ಆದ್ದರಿಂದ ಇಂದನೂ ಅದಕ್ಕೆ ಹೆದರುವನು ದೇವಿ ತಾವು ದೇವ ಸಾಮಗ್ರಿ ಸಾಮ್ರಾಜ್ಞರು ಸಾಮ್ರಾಜ್ಞೇಯರು ಆದ್ದರಿಂದ ಕೇಳುವನು ನನಗೆ ತಿಳಿಯದ ತಿಳಿಯುವಂತೆ ಹೇಳಿ ಪ್ರತಿಯೊಂದು ಕರ್ಮವು ಅಧಿಯಜ್ಞ ಅಧಿದೈವ್ ಆದಾಗ ತೇಜೋಹಾನಿಯಾಗದೆ ತೇಜ ವೃದ್ಧಿ ಆಗುವುದಿಲ್ಲವೇ ಮಿಕ್ಕೆಲ್ಲ ಕರ್ಮಗಳು ಇಂದ್ರಿಯ ಕರ್ಮಗಳೂ ಸಹ ಹಾಗೆ ಆಗುವುದನ್ನು ಬಲ್ಲೆ ಆದರೆ ಸಪ್ತರ್ಷಿ ಶಿಬಿರಾರೋಹಣವು ಹಾಗಾಗುವುದೋ ಇಲ್ಲವೋ ನಾನರಿಯೇ ಕಾರಣ ದೇವ ನಾನು ನನ್ನ ಪತ್ನಿಯಾದ ಇಂದನ್ನು ಎಳೆದ ಹೋಗುವುದಿಲ್ಲ ಆತನು ಬೇಡವೆಂದರೆ ಏಕೆ ಎಂದು ಕೇಳದೆ ಅದನ್ನು ಬೇಡ ಎನ್ನುವಳು ನಾನು ಆದ್ದರಿಂದ ಈ ವಿಚಾರದಲ್ಲಿ ನಾನು ಹೇಳ ಏನು ಹೇಳಲು ತಕ್ಷಣಲ್ಲ ಹಾಗಾದರೆ ಇಂತಹ ವಿಷಯದಲ್ಲಿ ತಮ್ಮ ವಿಚಾರವು ಕುಂಟು ಎಂದುಕೊಳ್ಳೋಣವೇ ಶಶಿವ ನಕ್ಕಳು ತಾವು ಧರ್ಮಜ್ಞರು ಧರ್ಮಿಷ್ಠರು ಅದು ಇಂದನಿಗೂ ಗೊತ್ತಿದೆ ಆದ್ದರಿಂದ ಎರಡು ಮಾತು ಹೆಚ್ಚಾದರೂ ತಾವು ಕ್ಷಮಿಸಬೇಕು ಧರ್ಮ ವಿಷಯದಲ್ಲಿ ವಿಚಾರವು ಒಂದು ವಸ್ತುವನ್ನು ಅಂಗೀಕರಿಸುವುದಕ್ಕಿಂತ ಮುಂಚೆ ಅಂಗೀಕರಿಸದ ಮೇಲೆ ದೊಡ್ಡದೇ ದೊಡ್ಡದು ಚಿಕ್ಕದು ಚಿಕ್ಕದೇ ಅಲ್ಲವೇ ಸರಿ ತಮ್ಮ ನಿರ್ಣಯವು ಧರ್ಮ ಸಮ್ಮತವಾದುದು ಹಾಗಾದರೆ ಈ ವಿಚಾರವು ಸಪ್ತಷಿಗಳಲ್ಲಿಯೇ ಜಿಜ್ಞಾಸೆ ಮಾಡಬೇಕೆ ಹೌದು ಆಯಿತು ಇದುವರೆಗೂ ತಾವು ತಮ್ಮ ವಿಷಯವನ್ನು ಹೇಳಿ ಕೇಳಿದ್ದಾಯಿತು ನಮ್ಮ ವಿಚಾರವನ್ನು ಕೇಳುವುದಿಲ್ಲವೇ ತಾವೇ ಹೇಳಿದರಲ್ಲ ಅಂಗೀಕರಿಸುವುದಕ್ಕಿಂತ ಮುಂಚೆ ವಿಚಾರ ನಾವು ತಮ್ಮನ್ನು ಇಂದಿನ ತಮ್ಮ ನಮಗಿಂತ ದೊಡ್ಡವರಿಂದ ಒಪ್ಪಿದ್ದೇವೆ ಆದ್ದರಿಂದ ತಮಗಿಂತ ದೊಡ್ಡ ದೊಡ್ಡವರಾಗ ದೊಡ್ಡವರಾಗುವ ವಿಷ ವಿಷಯವನ್ನು ಮಾತಾಡುತ್ತಾ ವಿಚಾರಿಸಿದೆವು ನಾನಾಗಿ ಏನು ಹೇಳಿದ್ದರೂ ನಾವು ಕೇಳಲು ಸಿದ್ಧರಾಗುವು ತಾವಾಗಿ ಏನು ಹೇಳಿದ್ದರೂ ನಾವು ಕೇಳಲು ಸಿದ್ಧರಾಗುವುದು ಸಂತೋಷ ಸಹೃದಯರೊಡನೆ ಹೇಳಿಕೊಂಡ ಸುಖವು ಅಭಿವೃದ್ಧಿಯಾಗುವುದು ದುಃಖವು ಹಾಸವಾಗುವುದು ಆದ್ದರಿಂದಲೇ ಲೋಕವು ತನ್ನ ಸುಖ ದುಃಖಗಳನ್ನು ತನಗೆ ಬೇಕಾದವರೊಡನೆ ಹೇಳಲು ಹೇಳಿಕೊಳ್ಳುವುದು ಈಗಲೂ ಹಾಗಾಗಲೆಂದು ತಮ್ಮೊಡನೆ ನನ್ನ ವಿಚಾರಗಳನ್ನು ಹೇಳಿಕೊಳ್ಳುವೆನು ದೇವಾಚಾರ್ಯರು ಇಂದ ವಿಷಯವಾಗಿ ಮಹಾವಿಷ್ಣುವನ್ನು ಕಂಡಿದರು ಆತನು ಇಂದಿನದೇ ತಪ್ಪು ಹಚ್ಚಿ ಹತ್ಯೆಯು ಗೋಚರವಾಗುತ್ತಲೋ ಹೆದರಿ ಓಡಿ ಹೋಗದೆ ಏನು ಮಾಡುವೆಯೋ ಮಾಡುವ ತನ್ನ ಒಂದು ರೂಪವನ್ನು ಅದಕ್ಕೆ ಕೊಟ್ಟು ಇನ್ನೊಂದು ರೂಪದಿಂದ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡಬೇಕಾಗಿತ್ತು ವಿಶ್ವರೂಪ ಬಧಕ್ಕಿಂತ ಪೂರ್ವವಾಗಿ ಬರುವ ಹತ್ಯೆಯನ್ನು ಪ್ರತಿಬಂಧಿಸುವ ವಿಚಾರವನ್ನು ಯೋಚಿಸಿ ಅದನ್ನು ಹಂಚಿ ಹಾಕದಂತೆ ಮೃತ್ರ ಬದಕ್ಕಿಂತ ಮುಂಚೆ ಹತ್ಯೆಯನ್ನು ಕಳೆದುಕೊಳ್ಳುವ ವಿಚಾರವನ್ನು ಪೂರ್ವಭಾವಿಯಾಗಿವೆ ಮಾಡಬೇಕಾಗಿತ್ತು ವಿಶ್ವರೂಪ ಹತ್ಯೆಯನ್ನು ಹಂಚಿ ಹಾಕಿದವನು ಮೃತ್ರ ಹತ್ಯೆಯನ್ನು ನಿವಾರಿಸಲು ತಾನೂ ಹಂಚಿಕೊಳ್ಳಬೇಕಾಗಿತ್ತು ಈಗಲೂ ಆತನ ಶುದ್ದಿಗಿರುವುದು ಅದೊಂದೇ ದಾರಿ ಆತನು ಒಂದು ರೂಪದಿಂದ ಅದನ್ನು ಅನುಭವಿಸಲಿ ಹತ್ಯೆಯಿಂದ ಆಗುವ ಹಾನಿಯನ್ನು ಕಳೆದುಕೊಳ್ಳಲು ಹಲವು ರೂಪದಿಂದ ತಪಸ್ಸು ಮಾಡಲಿ ಹಿಂದೆ ಸಹಸ ಕವಚ ಸಂಸ್ಥೆ ನಾನು ನರನಾರಾಯಣನಾಗಲಿಲ್ಲವೇ ಹಾಗೆಯೇ ಎಂದನಂತೆ ಹಾಗಾದರೆ ಈ ಹಿಂದಿನ ಪರಿಶುದ್ಧನಾಗಿಯೇ ಪರಿಶುದ್ಧನಾದ ಹಾಗೆಯೇ ನಾವು ಹಿಂದೆ ಪದವಿಯನ್ನು ಬಿಟ್ಟು ಸುಖವಾಗಿರಬಹುದು ಆ ವಿಚಾರವಾಗಿಯೂ ಮಹಾವಿಷ್ಣುವಿನ ಅರ್ಪಣೆಯಾಗಿದೆ ತಾವಾಗಿ ಬಿಡುವವರೆಗೆ ಯಾರೂ ತಮ್ಮನ್ನು ಬಲವಂತ ಮಾಡುವುದಿಲ್ಲ ಅರಸನು ಯೋಚಿಸಿದನು ಆಯಿತು ದೇವಿ ತಾವು ಹೇಳುವ ಈ ಶಿಬಿಕಾ ಪೂಜೆಯು ನಡೆಯುವುದು ಯಾವಾಗ ಉತ್ತರಾಯಣ ಸಂಕ್ರಮಣದ ಸಂಕ್ರಮಣದ ಮರುದಿನ ಸರಿ ಈಗಿನ ದಕ್ಷಿಣಾಯನ ನಡೆಯುತ್ತಿದೆ ಉತ್ತರಾಯಣದಲ್ಲಿ ನಾವು ಶಿಬಿಕಾ ಪೂಜೆ ಮಾಡಿ ಶಿಬಿರಾರು ಹಣ ಮಾಡುವೆವು ಆ ವೇಳೆಗೆ ಇಂದನು ಪರಿಶುದ್ಧನಾಗಿ ಬರಲು ಸಾಧ್ಯವಾದರೆ ನಾವು ಇಂದಾಭಿಷೇಕದಲ್ಲಿ ಭಾಗಿಗಳಾಗುವೆವು ಶಚಿವಿ ಏನು ಉತ್ತರ ಏನೂ ಉತ್ತರ ಕೊಡಲಾರದೆ ಹೋದಳು ಆದರೆ ಸುಮ್ಮನಿರುವುದೆಂದು ಪೆಚ್ಚು ನಗೆ ನಗುತ್ತಾ ದೇವತ್ವಕ್ಕಿಂತ ಮನುಷ್ಯತ್ವವು ಇಂದು ಶ್ರೇಷ್ಠವಾಯಿತು ಮನುಷ್ಯನು ಸಂತೋಷದಿಂದ ಮುಖವು ಒಂದು ಹರಿವಾಣದಷ್ಟಾಗುತ್ತಿರಲು ಏನು ಏನು ಎಂದು ಕೇಳಿದನು ಶಚಿಯು ಸಹಜವಾಗಿ ಸತ್ಯವನ್ನಾಡುವ ಮಗ ಮಗುವಂತೆ ನುಡಿದರು ದೇವ ಇದುವರೆಗೆ ದೇವತೆಗಳು ಮಾನವರಿಗೆ ಸ್ವರಗಳನ್ನು ಕೊಡುತ್ತಿದ್ದರು ಈಗ ಮಾನವರು ದೇವತೆಗಳಿಗೆ ಅದು ಇಂದ ದಂಪತಿಗಳಿಗೆ ವರ್ವನ್ನು ಕೊಡುವಂತಾಯಿತು ಅರ್ಥಾತ್ ತಾವು ನಮಗೆ ಪೂಜ್ಯರಾದಿರಿ ಅರಸನು ಇನ್ನೂ ಏನೋ ಅರ್ಥಾಂತರ ಮಾಡಿಕೊಂಡೆ ದವನಂತೆ ಹಾಗೆಯೇ ದೇವಿ ನಮಗೆ ಬೇಡವಾದುದನ್ನು ಬಿಡುವುದು ಇತರಿಗೆ ಕೊಟ್ಟು ವರ್ವಾದೀತೆ ಎಂದು ಕೇಳಿದನು ಹೆಚ್ಚು ಅರಸನ ಪರ ಪೂರ್ಣವಾಗಿ ಗ್ರಹಿಸಲಾರದೆ ಹಾಗೆಂದರೆ ಎಂದು ಕೇಳಿದಳು ಅರಸನು ಗಂಭೀರವಾಗಿ ಉತ್ತರ ಕೊಟ್ಟನು ಶಾಸ್ತ್ರಗಳಲ್ಲಿ ಗಾ ಗಾರ್ಹಸ್ಥಕ್ಕಿಂತ ವಾನಪ್ರಸ್ಥವು ಎಂದು ಹೇಳುತ್ತದೆ ನಮ್ಮ ಶಾಸಕರು ನಿಜವಾದರೆ ಪರಿಗ್ರಹಕ್ಕಿಂತ ತ್ಯಾಗವು ಹೆಚ್ಚು ಪದವಿಗಳನ್ನೆಲ್ಲ ಅನಧಿಕೃತವಾದ ಇಂದ್ರ ಪದವಿಯು ಲಭಿಸಿತು ಅದರಲ್ಲಿಯೂ ಇಂಧನಿಗಿಂತ ಹೆಚ್ಚಾಗುವ ಉಪಾಯವನ್ನು ತಾವು ತಿಳಿಸಿಕೊಟ್ಟಿವೆ ಅಲ್ಲಿಗೆ ಪರಿಗ್ರಹವು ಪರಿಪೂರ್ಣವಾಯಿತು ಇನ್ನು ಉಳಿದಿರುವುದು ತ್ಯಾಗ ಅಷ್ಟೇ ತಾನೆ ಶಚಿಯು ಅಪಿಶೂನತ್ವವನ್ನು ಕಂಡು ಚಿಕಿತ್ಸೆ ಭೋಗವೆಂದರೆ ಅಂಗಿಗಿಂತಲೂ ಹೆಚ್ಚಾಗಿ ಅಂಟುಕೊಳ್ಳುವ ದೇವತ್ವಕ್ಕಿಂತಲೂ ತ್ಯಾಗವನ್ನು ಆರಾರಾಧಿಸುವ ಮನುಷ್ಯತ್ವವು ಹೆಚ್ಚು ಎನ್ನಬೇಕು ಅಥವಾ ಇದು ಈತನ ಧರ್ಮಾಸಕ್ತಿಯು ಸಕ್ತಿಯ ಫಲವೋ ಧರ್ಮ ವೃಕ್ಷವು ಸಾಕಲ್ಯವಾಗಿ ಬೆಳೆದರೆ ತ್ಯಾಗವೆನ್ನುವ ಮಹಾಫಲಗಳನ್ನು ಕಾಯುವುದೇನೋ ಬಹುಶಃ ಆ ಮಾತನ್ನು ಒಪ್ಪಿಕೊಳ್ಳಲು ಭೋಗಕ್ಕಿಂತ ತ್ಯಾಗವು ಹೆಚ್ಚೆಂದು ಒಪ್ಪಿಕೊಳ್ಳುವುದು ಚಿತ್ತಶುದ್ಧಿಯು ಬೇಕೋ ಏನೋ ಎಂದು ವಿಸ್ಮಯದಿಂದ ಚಿಂತಿಸುತ್ತಿದ್ದು ಎದ್ದು ಆತನಿಗೆ ಪೂರ್ವಕವಾಗಿ ನಮಸ್ಕಾರ ಮಾಡಿ ವಿರಜಾದೇವಿಯು ಕೊಟ್ಟ ಮಂಗಳ ವಸ್ತ್ರಗಳನ್ನು ಸ್ವೀಕರಿಸಿ ಅವರನ್ನು ಬೀಳ್ಕೊಂಡು ಹೊರಟು ಬಂದಳು